ಪರಮದಯ ಮೇನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಅಲ್ಲಿ ಈ ಗ್ರಂಥದ ಅವತೀರ್ಣವು ನಿಸ್ಸಂದೇಹವಾಗಿಯೂ ಸರ್ವ ಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದಾಗಿರುತ್ತದೆ ಅನ್ಯ ಪೂನು ಅಲ್ಲಹೂಮಿಯಂತಲೂ ಇದನ್ನು ಈ ವ್ಯಕ್ತಿಯು ಸ್ವತಃ ಸೃಷ್ಟಿಸಿಕೊಂಡಿದ್ದಾನೆಂದು ಇವರು ಹೇಳುತ್ತಾರೆಯೇ ಅಲ್ಲ ಇದು ನಿಮ್ಮ ಪ್ರಭುವಿನ ಕಡೆಯಿಂದ ಬಂದ ಸತ್ಯವಾಗಿದೆ ಇದು ನಿಮಗಿಂತ ಮುಂಚೆ ಎಚ್ಚರಿಕೆ ನೀಡುವವರಾರೂ ಬಂದಿಲ್ಲದಂತಹ ಒಂದು ಜನಾಂಗಕ್ಕೆ ನೀವು ಎಚ್ಚರಿಕೆ ನೀಡಲಿಕ್ಕಾಗಿದೆ ತನ್ಮೂಲಕ ಅವರು ಸನ್ಮಾರ್ಗ ಪಡೆಯಲು ಬಹುದು ಅಲ್ಲವನೈ ನಯ್ಯನ್ ಅಯ್ಯನ್ ತುಂಬ ನರ ಕುಣ್ಯ ದೂರಿ ಆಕಾಶಗಳನ್ನೂ ಭೂಮಿಯನ್ನೋ ಅವುಗಳ ನಡುವೆ ಇರುವ ಸಕಲ ವಸ್ತುಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿ ಅನಂತರ ವಿಶ್ವಸಿಂಹಾಸನಾರೂಢನಾದವನು ಅಲ್ಲಾಹನೇ ಅವನ ಹೊರತು ನಿಮಗೆ ಯಾರೂ ರಕ್ಷಕ ಮಿತ್ರನೂ ಇಲ್ಲ ಅವನ ಮುಂದೆ ಶಿಫಾರಸು ಮಾಡುವವನೂ ಇಲ್ಲ ಹೀಗಿರುತ್ತಾ ನೀವೇನು ಜಾಗೃತರಾಗಲಾಡಿರಾ ಅವನು ಆಕಾಶದಿಂದ ಭೂಮಿಯವರೆಗೂ ಲೋಕಾಡಳಿತ ವ್ಯವಸ್ಥೆ ನಡೆಸುತ್ತಾನೆ ಈ ವ್ಯವಸ್ಥೆಯ ವರದಿಯು ನಿಮ್ಮ ಗಣನೀಯ ಪ್ರಕಾರ ಒಂದು ಸಾವಿರ ವರ್ಷವಾಗಿರುವ ಒಂದು ದಿನದಂದು ಮೇಲಕ್ಕೆ ಅವನ ಸನ್ನಿಧಿಗೆ ಹೋಗುತ್ತದೆ ಸಕಲ ಪ್ರತ್ಯಕ್ಷ ಪ್ರತ್ಯಕ್ಷಗಳ ಜ್ಞಾನವುಳ್ಳವನು ಅವನೇ ಅವನು ಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಅಲ್ಲ ಶೈಲಿ ಫಲ ವದದ ಫಲೀ ಅವನು ಮಾಡಿರುವುದೆಲ್ಲವನ್ನು ಚೆನ್ನಾಗಿಯೇ ಮಾಡಿರುತ್ತಾನೆ ಅವನು ಮಾನವ ಸೃಷ್ಟಿಯ ಆರಂಭವನ್ನು ಮಣ್ಣಿನ ಗಾದೆಯಿಂದ ಮಾಡಿದನು ಸೋಂ ನಜಾಗಲ ಶೋಮಿ ಸುಡರ ಸಿ ತರುವಾಯ ಅವನ ಸಂತತಿಯನ್ನು ಸ್ವಚ್ಛವಾದ ನೀರಿನಂತಹ ದ್ರವ್ಯದಿಂದ ಮುಂದುವರಿಸಿದನು ತರುವಾಯ ಅದನ್ನು ನಕ್ಕ ಶ್ರೀಕಾಂತ ಸ್ವರೂಪಗೊಳಿಸಿದನು ಮತ್ತು ಅದರೊಳಗೆ ತನ್ನ ಆತ್ಮವನ್ನು ಓದಿದನು ನಿಮಗೆ ಕಿವಿಗಳನ್ನೂ ಕಣ್ಣುಗಳನ್ನೂ ಹೃದಯಗಳನ್ನೂ ಕೊಟ್ಟನು ನೀವು ಅಲ್ಪವೇ ಕೃತಜ್ಞರಾಗುತ್ತೀರಿ ದಲ್ಹು ಬಿ ಲಿಕಾ ರಬ್ಬೆಹಂ ಕಾಫಿರೋನ್ ನಾವ್ ಮನ್ನಪಾಲಾಗಿ ಹೋದಬಳಿಕ ಪುನಃ ಹೊಸತಾಗಿ ಸೃಷ್ಟಿಸಲ್ಪಡುತ್ತೇವೆ ಎಂದು ಇವರು ಹೇಳುತ್ತಾರೆ ವಾಸ್ತವದಲ್ಲಿ ಇವರು ತಮ್ಮ ಪ್ರಭುವಿನ ಬೇಟಿಯನ್ನು ನಿರಾಕರಿಸುವವರಾಗಿದ್ದಾರೆ ಓಲಿಯಾ ವಸ್ಸಾಕುಂ ಲಕಲ್ ಮೌತিল্লাಬಿ ಮುಕ್ಕಿಲಬಿಕಂ ಸುಮ್ಮಾ ಇಲಾ ರಬ್ಬಿಕಂ ತುರ್ಜಾ ಉನ್ ನಿಮ್ಮ ಮೇಲೆ ನಿಯುಕ್ತನಾಗಿರುವ ಮೃತ್ಯುದೂತನು ನಿಮ್ಮನ್ನು ಸರ್ವಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವನು ತರುವಾಯ ನೀವು ನಿಮ್ಮ ಪ್ರಭುವಿನ ಕಡೆಗೆ ಎಂದು ಇವರೊಡನೆ ಹೇಳಿರಿ ಈ ಅಪರಾಧಿಗಳು ತಲೆಬಾಗಿಸಿ ತಮ್ಮ ಪ್ರಭುವಿನ ಮುಂದೆ ನಿಂತಿರುವ ಸಂದರ್ಭವನ್ನು ನೀವು ನೋಡುತ್ತಿದ್ದರೆ ಆಗ ಇವರು ನಮ್ಮ ಪ್ರಭು ನಾವು ಚೆನ್ನಾಗಿ ನೋಡಿಕೊಂಡೆವು ಮತ್ತು ಕೇಳಿದೆವು ಇನ್ನು ನಮ್ಮನ್ನು ಸತ್ಕರ್ಮವೆಸಗಲಿಕ್ಕಾಗಿ ಮರಳಿ ಕಳುಹಿಸಿಬಿಡು ಈಗ ನಮಗೆ ಖಾತ್ರಿಯಾಗಿ ತಿಳಿಯಿತು ಎನ್ನುತ್ತಿರುವರು وانوشي اننا لا اتينا كل نفس هداها ولكن حق القول مني لاملا ان جهلنا مما من الجن والناس اجمعين ناويه சுத்தिदरे ಮೊದಲ প্রত্যেক জীবকউ ಅದರ ಮಾರ್ಗದರ್ಶন need বিদুতদেও ಆದರೆ ನಾನು ನರಕವನ್ನು ಯಕ್ಷಗಳಿಂದಲೋ ಮಾನವರಿಂದಲೋ ತುಂಬಿಬಿಡುವೆನೆಂದು ಹೇಳಿದ್ದ ನನ್ನ ಮಾತು ಸರಿಯಾಯಿತು ಆದುದರಿಂದ ಈಗ ನೀವು ಇಂದಿನ ಬೇಟಿಯನ್ನು ಮರೆತು ಬಿಟ್ಟುದರ ರುಚಿಯನ್ನು ಸವಿಯಿರಿ ನಾವು ಈಗ ನಿಮ್ಮನ್ನು ಮರೆತು ನಿಮ್ಮ ದುಷ್ಕೃತ್ಯಗಳ ಫಲವಾಗಿ ಶಾಶ್ವತ ಯಾತನೆಯ ರುಚಿಯನ್ನು ಸವಿಯಿರಿ ಎಂದು ಉತ್ತರ ಕೊಡಲಾಗುವುದು ಸುಧಿ ನಮ್ಮ ಸೂಕ್ತಗಳನ್ನು ಓದಿ ಹೇಳಿದಾಗ ಸಾಷ್ಟಾಂಗ ಬೆರಗುವವರು ತಮ್ಮ ಪ್ರಭುವಿನ ಸ್ತುತಿಯೊಂದಿಗೆ ಅವನನ್ನು ಜಪಿಸುವವರು ಅಹಂಕಾರ ಪ್ರಕಟಿಸದವರು ನಮ್ಮ ಸೂಕ್ತಗಳ ಮೇಲೆ ವಿಶ್ವಾಸವಿರಿಸುತ್ತಾರೆ ಅವರ ಬೆನ್ನುಗಳು ಹಾಸಿಗೆಗಳನ್ನು ಬಿಟ್ಟಿರುತ್ತವೆ ತಮ್ಮ ಪ್ರಭುವನ್ನು ಭಯ ಹಾಗೂ ನಿರೀಕ್ಷೆಯೊಂದಿಗೆ ಪ್ರಾರ್ಥಿಸುತ್ತಾರೆ ನಾವು ಅವರಿಗೆ ದಯಪಾಲಿಸಿರುವ ಜೀವನಾಧಾರದಿಂದ ಖರ್ಚು ಮಾಡುತ್ತಾರೆಕ್ತಿಯುನ ಉಕ್ತಿಯು ಅವರ ಕರ್ಮಗಳಿಗೆ ಪ್ರತಿಫಲವಾಗಿ ಅವರ ಕಣ್ಮನೆಗಳನ್ನು ಕಣಿಸುವಂತಹ ಯಾವ ಸತ್ಫಲಗಳನ್ನು ಅವರಿಗೆ ಬಚ್ಚಿಡಲಾಗಿದೆಯೋ ಅದರ ಅರಿವು ಯಾವ ಜೀವಿಗೂ ಇಲ್ಲ ಕಣ್ಣ ಕಣಮಲ್ಲ ಸತ್ಯವಿಶ್ವಾಸಿಯಾದವನು ಕರ್ಮಭುಷನಂತಾಗಿರಲು ಎಂದಾದರೂ ಸಾಧ್ಯವಿದೆಯೇ इवरिब्बर सरी समान रागलाररु अम्ल्लदीना आमनू वअमलुस सालिहाति फलाहुम जन्नतुल् नऊर वजुरा बिमा कानु यअमलून तस्कि विश्वास्वन निरिसिदवरीगागी मत् सत्कारमदे सगिदवरीगागी अवर सत्कारमगल प्रतिफलवागी आतित्य रूपदल्ली स्वर्गोद्यानगल वसतिगलिवे वअम्माल्लदीना फस्कू फमाऊहुम नार كل ما أرادوا أن يخرجوا منها أعيدوا فيها أعيدوا فيها وقيل لهم دوقوا عذاباً ما للذي كنتم به تكذبون مطلق كرم برسطة ميطة كئي غنطة وراء واقفة ثانو نرقاً جميعا جدي أورو أليند فرا فراڈالي ششد آگل اللا عدرولة كي تللل پڑوارو ಮತ್ತು ನೀವು ಸುತ್ತಿದ್ದ ಅದೇ ನರಕಾಗ್ನಿಯ ರುಚಿಯನ್ನು ಸವಿಯಿರೆಂದು ಅವರೊಡನೆ ಹೇಳಲಾಗುವುದು ಇವರು ತಮ್ಮ ಬಂಡಾಯ ನೀತಿಯಿಂದ ಹಿಂಜರಿಯಬಹುದೆಂದು ನಾವು ಇವರಿಗೆ ಆ ಮಹಾಯಾತನೆಗೆ ಮುಂಚೆ ಈ ಲೋಕದಲ್ಲೇ ಒಂದಲ್ಲೊಂದು ಚಿಕ್ಕ ಪುಟ್ಟ ಯಾತನೆಯ ರುಚಿಯನ್ನು ಸವಿಸುತ್ತಲೇ ಇರುವೆವು ಮುರೀ ನಮೂ ತನ್ನ ಪ್ರಭುವಿನ ನಿದರ್ಶನಗಳ ಮೂಲಕ ಉಪದೇಶ ನೀಡಲಾದ ಬಳಿಕವೂ ಅವುಗಳಿಂದ ವಿಮುಖನಾಗುವವನಿಗಿಂತ ದೊಡ್ಡ ಅಕ್ರಮಿ ಯಾರಿರಬಹುದು ಇಂತಹ ಅಪರಾಧಿಗಳಿಂದ ನಾವು ಪ್ರತಿಕಾರ ಪಡೆದೇ ತೀರುವೆವು ಸ್ವಾ ನಾವು ಇದಕ್ಕೆ ಮುಂಚೆ ಮುಸಾರಿಗೆ ಗ್ರಂಥ ನೀಡಿದ್ದೇವೆ ಆದುದರಿಂದ ಅದೇ ವಸ್ತು ಸಿಗುವಾಗ ನಿಮಗೇನು ಸಂಶಯ ಆ ಗ್ರಂಥವನ್ನು ನಾವು ಬನಿ ಇಸ್ರಾ ಈಡರಿಗೆ ಸನ್ಮಾರ್ಗದರ್ಶಕವಾಗಿ ಮಾಡಿದ್ದೆವು ಅವರು ತಾಳ್ಮೆ ವಹಿಸಿದಾಗ ಮತ್ತು ನಮ್ಮ ಸೂಕ್ತಗಳನ್ನು ನಂಬುತ್ತಿದ್ದಾಗ ನಾವು ಅವರೊಳಗಿಂದ ನಮ್ಮ ಆಜ್ಞೆಯಿಂದ ಮಾರ್ಗದರ್ಶನ ಮಾಡುತ್ತಿದ್ದಂತಹ ಮುಂದಾಲುಗಳನ್ನು ಎಬ್ಬಿಸಿದೆವು ಬನಿ ಇಸ್ರಾ ಇಲರು ಪರಸ್ಪರ ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ ವಿಷಯಗಳ ತೀರ್ಮಾನವನ್ನು ಖಂಡಿತವಾಗಿಯೂ ನಿಮ್ಮ ಪ್ರಭುವೆ ಪುನರುತ್ಥಾನ ದಿನ ಮಾಡುವನು ಅವರಿಗಿಂತ ಮುಂಚೆ ನಾವೆಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ ಅವರು ವಾಸಿಸುತ್ತಿದ್ದ ಸ್ಥಳಗಳಲ್ಲಿ ಈಗ ಇವರು ಸಂಚರಿಸುತ್ತಾರೆ ಈ ಐತಿಹಾಸಿಕ ಘಟನೆಗಳಿಂದ ಇವರಿಗೇನು ಮಾರ್ಗದರ್ಶನ ಸಿಗಲಿಲ್ಲವೆ ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ ಇವರಿಗೆ ಕೇಳಿಸುವುದಿಲ್ಲವೇ ತನು ನಾವು ಒಂದು ಬಂಜರು ಭೂಭಾಗದ ಕಡೆಗೆ ನೀರನ್ನು ಹರಿಸಿ ತರುವುದನ್ನು ತರುವಾಯ ಅದೇ ನೆಲದಿಂದ ಇವರ ಜಾನುವಾರುಗಳಿಗೆ ಮೇವು ಸಿಗುವ ಹಾಗೂ ಇವರು ಸ್ವತಃ ಉಣ್ಣುವಂತಹ ಬೆಳೆಯನ್ನು ಬೆಳೆಸುತ್ತಿರುವ ದೃಶ್ಯವನ್ನು ಇವರೆಂದು ಕಂಡಿಲ್ಲವೇ ಇವರಿಗೇನು ತೋಚುವುದಿಲ್ಲವೇ ನಮ ನೀವು ಸತ್ಯವಾದಿಯಾಗಿದ್ದರೆ ಈ ತೀರ್ಮಾನ ಆಗುವುದು ಯಾವಾಗ ಎಂದು ಇವರು ಕೇಳುತ್ತಾರೆ ತೀರ್ಪಿನ ದಿನ ವಿಶ್ವಾಸ ವಿಧಿಸುವುದರಿಂದ ಸತ್ಯ ನಿಷೇಧಿಗಳಿಗೆ ಏನು ಪ್ರಯೋಜನವಾಗದು ಆ ಬಳಿಕ ಅವರಿಗೆ ಸ್ವಲ್ಪವೂ ಕಾಲಾವಕಾಶ ಸಿಗದು ಎಂದು ಇವರೊಡನೆ ಹೇಳಿರಿ ಸರಿ ಇವರನ್ನು ಇವರಷ್ಟಕ್ಕೆ ಬಿಟ್ಟು ಬಿಡಿರಿ ಮತ್ತು ಕಾಯುತ್ತಲಿರಿ ಇವರೂ ಕಾಯುತ್ತಿದ್ದಾರೆ